श्री ओ श्रीगणेशा नम डॉक्टर कृष्णमूर्तिशास्त्री दबे पुनः श्री ग्रंथ आदिशंकरणग्रंथ विवेकूडामेदातगोचर तमगोचर ಪರಮಾನಂದಂ ಸ್ಮೃತಿ ಗೋವಿಂದರಂದಗುರುಂ ಪ್ರಣತಸ್ಮ್ಯಹಂ ಶ್ರತಿಸ್ಮೃತಿಪುರಲ ಕರುಣಾಲಯ ನಮಿ ಭಗವತ್ಪಾದೋಕಂಕರ जंतूना नरजन्मदुर्लभमत पुस्तम तथा विप्रता तस्वैदिकतावत्वस्म आत्मात्मेचनम स्वुभव ब्रह्मात्मना संस्थित मुक्तिर्नो शतकोटिजन्म सुख पुण्य लवेकचूडामण्य मुद्दा ಈಗಾಗಲೇ ಹದಿಮೂರು ಭಾಗಗಳನ್ನು ಹದಿಮೂರು ಭಾಗಗಳಲ್ಲಿ ನೋಡಿದ್ದೇವೆ ನಾವು ಹದಿಮೂರು ಕಂತುಗಳಲ್ಲಿ ಇವತ್ತು ಹದಿನಾಲ್ಕನೇ ಕಂತು ಶಿಷ್ಯನ ಪ್ರಶ್ನೆಗಳು ಇದು ಹನ್ನೊಂದನೇ ವಿಚಾರ ಇರಲಿ ನಾವು ಹಿಂದೆ ಗುರುವಿನ ಉಪದೇಶ ವಿಧಿ ಹತ್ತನೇ ವಿಚಾರ ನೋಡಿದ್ದೆವು ಈಗ ಶಿಷ್ಯನ ಪ್ರಶ್ನೆಗಳು ಯಾವ ರೀತಿ ಇರಬೇಕು ಯಾವ ರೀತಿ ಇರುತ್ತದೆ ಎಂಬುದನ್ನು ಶಂಕರಾಚಾರ್ಯರು ಎರಡು ಶ್ಲೋಕಗಳಲ್ಲಿ ಹೇಳ್ತಾರೆ ಹದಿನಲ್ವತ್ತೆಂಟು ನಲವತ್ತೊಂಬತ್ತನೇ ಶ್ಲೋಕ ಈಗ ನಲವತ್ತೆಂಟನೇ ಶ್ಲೋಕ ಶಿಷ್ಯ ಉವಾಚ ಶಿಷ್ಯ ಹೇಳ್ತಾನೆ ಹೇಳಿಜ ಕೃಪ ಶೂಯಿತ ಪ್ರಶ್ನೋ ಕ್ರಿಯೆ ಮಯ ಯದುತ್ತರಹಂ ಶುತ್ವನ್ಮುಖ ಸ್ವಾನ್ ಹೇ ಸ್ವಾಮಿನ್ ಅಯ್ಯ ಸ್ವಾಮಿ ಗುರು ಮೇ ಪ್ರಶ್ನ ಕ್ರಿಯೆ ಕೃಪಾ ಶೂಯತ ನಾನು ಈ ನನ್ನಿಂದ ಈ ಪ್ರಶ್ನೆಯು ಮಾಡಲ್ಪಡುತ್ತದೆ ಅಂದರೆ ನಾನು ಈ ಪ್ರಶ್ನೆಯನ್ನು ಕೇಳ್ತೇನೆ ಕೃಪಾ ಶೂಯತ ಕೃಪೆಯಿಂದ ಲಾಳಿಸಿ ಕೇಳಿ ಯದುತ್ತರ ಅಹಂ ಯದುರ ಭವನ್ ಮುಖಾತ್ ಶುತ್ ಅಹಂ ಕೃತಾರ್ಥ ಸ್ಯಾಂ ಯಸ್ಯ ಉತ್ತರ ಯದುತ್ತರಂ ಯಾವ ಈ ಪ್ರಶ್ನೆಯ ಉತ್ತರವನ್ನು ಭವತ್ ಮುಖಾತ್ ತಮ್ಮ ಮುಖದಿಂದ ಅಂದರೆ ಬಾಯಿಂದ ಅಂದರೆ ನಿಮ್ಮಿಂದ ಶುತ್ ಕೇಳಿ ತಿಳಿದು ನಾನು ಕೃತಾರ್ಥನಾಗ್ತೀನಿ ಕೃತಾರ್ಥ ಸ್ಯಾಂ ಅಂತ ಹೇಳಿ ಕೋ ನಾಮ ಬಂಧ ಕಥಮೇಶ ಆಗತಃ ಕಥಂ ಪ್ರತಿಷ್ಠಾಸ್ಯ ಕಥಂ ವಿಮೋಕ್ಷ ಕೋ ಸಾವನಾತ್ಮ ಪರಮಃಕ ಆತ್ಮ ತಯೋರ್ ವಿವೇಕಃ ಕಥಮೇತದುಚ್ಯ ಗೀತೆಯಲ್ಲಿ ಅರ್ಜುನ ಕೃಷ್ಣನಲ್ಲಿ ಕೇಳಿದ ಹಾಗೆ ವಿವೇಕ ಚೂಡಾಮಣಿಯನ್ನು ಕೂಡ ಗುರು ಶಿಷ್ಯ ಸಂವಾದ ರೂಪವಾಗಿ ಕಾವ್ಯಮಯ ಕಾವ್ಯಮಯವಾಗಿ ತೋರಿಸ್ತಾ ಇದ್ದಾರೆ ತತ್ವವನ್ನು ಕಾವ್ಯರೂಪದಲ್ಲಿ ಸಂವಾದ ರೂಪದಲ್ಲಿ ಪ್ರಶ್ನೋತ್ತರ ರೂಪದಲ್ಲಿ ತೋರಿಸಿದಾಗ ಅದು ಬಹಳ ಸುಲಭವಾಗಿ ಮನದಟ್ಟಾಗ್ತದೆ ಕೋ ನಾಮ ಬಂಧ ಬಂಧವೆಂದರೆ ಏನು ಬಂಧವೆಂದರೆ ಯಾವುದು ಕಥಂ ಏಷಃ ಆಗತ ಇದು ಹೇಗೆ ಬಂತು ಈ ಬಂಧನ ಎನ್ನತಕ್ಕಂಥದ್ದು ಭವಬಂಧನ ಅಂತ ಹೇಳ್ತೇವೆ ಜನನ ಮರಣಗಳ ಈ ಒಂದು ಸಂಸಾರ ಚಕ್ರ ಅಂದರೆ ಏನು ಅದು ಹೇಗೆ ಕಥಂ ಪ್ರತಿಷ್ಠಾ ಅಸ್ಯ ಇದು ನೆಲೆಗಂಡು ನೆಲೆಗೊಂಡಿರುವಂಥದ್ದು ಇಲ್ಲಿ ಪ್ರತಿಷ್ಠಿತವಾಗಿರತಕ್ಕಂಥದ್ದು ಇದರ ನೆಲೆಯಲ್ಲಿ ಇದರ ಮೂಲೆಯಲ್ಲಿ ಅಂತೇಳಿ ಕಥಂ ಪ್ರತಿಷ್ಠಾ ಅಸ್ಯ ಕಥಂ ವಿಮೋಕ್ಷ ಇದರಿಂದ ಬಿಡುಗಡೆ ಹೊಂದುವುದು ಹೇಗೆ ಕೋ ಅಸೌ ಅನಾತ್ಮ ಕೋ ಸಾವು ಅನಾತ್ಮ ಅನಾತ್ಮ ವಸ್ತು ಯಾವುದು ಈ ಅನಾತ್ಮ ವಸ್ತು ಅಂತೇಳಿದರೆ ಯಾವುದು ಪರಮಃಃಕಃ ಆತ್ಮ ಪರಮಾತ್ಮನು ಯಾರು ತಯೋರ್ ವಿವೇಕಹ ಕಥಂ ಏತದ ಉಚ್ಯತ ಆತ್ಮ ಅನಾತ್ಮರನ್ನು ವಿವೇಕ ಅಂದರೆ ಆತ್ಮ ಅನಾತ್ಮ ವಿವೇಕ ಅವರನ್ನು ವಿಂಗಡಿಸಿ ಪ್ರತ್ಯೇಕಿಸಿ ತಿಳಿಯುವಂಥದ್ದು ಹೇಗೆ ಕಥಂ ಏತದ ಉಚ್ಯತಾಂ ದಯಮಾಡಿ ಇದನ್ನು ಹೇಳಬೇಕು ಅಂಥೇಳಿ ಶಿಷ್ಯ ಪ್ರಶ್ನೆ ಮಾಡ್ತಾನೆ ಗುರುವಿನ ಬಳಿ ಆಗ ಶಿಷ್ಯನ ಪ್ರಶಂಸೆ ಮೊದಲಿಗೆ ಡಿ ಅಧ್ಯಾಪಕರುಗಳು ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಧನಾತ್ಮಕವಾಗಿ ಕರ್ಕೊಂಡು ಹೋಗಿ ಅಂದರೆ ಮನಸ್ಥಿತಿಯನ್ನು ಅವರ ಮನಸ್ಸು ಮಕ್ಕಳ ಮನಸ್ಥಿತಿಯನ್ನು ಧನಾತ್ಮಕವಾಗಿ ತುಂಬಬೇಕು ಋಣಾತ್ಮಕತೆಯನ್ನು ತುಂಬಬಾರದು ಮನಸ್ಸಿನಲ್ಲಿ ಅವರನ್ನು ಬೂಸ್ಟ್ ಮಾಡೋದು ಹೇಳ್ತೇವೆ ಪ್ರೇರಣೆ ಕೊಡುವಂಥದ್ದು ಪ್ರಚೋದಿಸ್ತಕ್ಕಂಥದ್ದು ಎ ಗ್ರೇಟ್ ಟೀಚರ್ ಹೂ ಇನ್ಸ್ಪೈಯರ್ಸ್ ಅಂತ ಹೇಳಿದ್ದಾರೆ ಒಬ್ಬ ಅತ್ಯುತ್ತಮ ಶಿಕ್ಷಕ ಅಂತ ಹೇಳಿದರೆ ಅವನು ಪ್ರೇರಣೆ ಕೊಡ್ತಕ್ಕಂಥವ ಇನ್ಸ್ಪಿರೇಷನ್ ಪ್ರೇರಣೆ ಇನ್ಸ್ಪೈಯರ್ಸ್ ಆ್ಯನ್ ಎವರೇಜ್ ಟೀಚರ್ ಅಥವಾ ಎ ಗ್ರೇಟ್ ಟೀಚರ್ ಇನ್ಸ್ಪೈಯರ್ಸ್ ಎ ಗುಡ್ ಟೀಚರ್ ಅಥವಾ ಆ್ಯನ್ ಎವರೇಜ್ ಟೀಚರ್ ಟೀಚರ್ಸ್ ಅವನು ಕೇವಲ ಬೋಧನೆ ಮಾಡ್ತಾನೆ ಒಬ್ಬ ಸಾಮಾನ್ಯ ಶಿಕ್ಷಕ ಅಥವಾ ಒಬ್ಬ ಒಳ್ಳೆಯ ಶಿಕ್ಷಕ ಒಬ್ಬ ಗ್ರೇಟ್ ಒಬ್ಬ ಅತ್ಯಂತ ಶ್ರೇಷ್ಠನಾದ ಶಿಕ್ಷಕನಾದರೆ ಅವನು ಪ್ರೇರಣೆ ಕೊಡ್ತಾನೆ ಪ್ರಚೋದನೆ ಕೊಡ್ತಾನೆ ಆ ವಿಚಾರವನ್ನು ತಿಳಿಲಿಕ್ಕೆ ಮಕ್ಕಳಿಗೆ ಆಸಕ್ತಿ ಪರವಾಗಿ ಮಾಡ್ತಾನೆ ಆ ವಿಚಾರದ ಬಗ್ಗೆ ಇನ್ನಷ್ಟು ಓದಿ ತಿಳ್ಕೊಳ್ಳುವ ಅನ್ನುವಂಥ ಆಸಕ್ತಿ ಮೂಡಿಸ್ತಾನೆ ಅವನು ಮಕ್ಕಳಲ್ಲಿ ಶಿಷ್ಯರಲ್ಲಿ ಸಮ ಎವರೇಜ್ ಮಧ್ಯಮ ವರ್ಗದ ಗುರು ಪಾಠ ಮಾಡ್ತಾನೆ ಬೋಧನೆ ಮಾಡ್ತಾನೆ ವಿಷಯಗಳನ್ನು ವಿಚಾರಗಳನ್ನು ಪಠ್ಯ ವಿಷಯಗಳಿರ್ಬೋದು ಪಠ್ಯೇತರ ವಿಷಯಗಳು ಎ ಪೂವರ್ ಟೀಚರ್ ಕಂಪ್ಲೇನ್ಸ್ ಒಬ್ಬ ಕೆಳಮಟ್ಟದ ಶಿಕ್ಷಕ ಇದ್ದರೆ ಅವನು ಕಂಪ್ಲೇಂಟ್ಸ್ ಅಂದರೆ ದೂರು ತಾನೆ ಮಕ್ಕಳನ್ನು ಬೈಯುವಂಥದ್ದು ದೂರವಂಥದ್ದು ಅವರು ಸರಿ ಇಲ್ಲ ಮಕ್ಕಳು ಪಾಠ ಕೇಳೋದಿಲ್ಲ ಅದು ಒಬ್ಬ ಕೇಳ ದರ್ಜೆಯ ಶಿಕ್ಷಕ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಏನು ಅಂದರೆ ಶಿಷ್ಯನ ಪ್ರಶಂಸೆಯನ್ನು ಮಾಡತಕ್ಕಂಥ ಶಂಕರಾಚಾರ್ಯರು ಶಿಷ್ಯರನ್ನು ಯಾವ ರೀತಿ ಅಂದರೆ ಈಗ ವೇದಾಂತವನ್ನು ಕಲೀಲಿಕ್ಕೆ ಹೊರಟವರಿಗೆ ಮೊದಲೇ ಬೂಸ್ಟ್ ಮಾಡಿದ್ದಾರೆ ಏನು ಎಂತೂನಾಮ್ ನರಜನ್ಮ ಎಷ್ಟೋ ಪುಣ್ಯಗಳಿಂದ ಬಂದಿರತಕ್ಕಂಥದ್ದು ಈ ದಿನ ಜನ್ಮ ಅದರಲ್ಲಿಯೂ ಪುರುಷತ್ವ ಅಂದರೆ ಧೀರತೆ ಅದರಲ್ಲಿಯೂ ವಿಪ್ರತ್ವ ವೈದಿಕ ಧರ್ಮ ಮಾರ್ಗ ಧರ್ಮ ಮಾರ್ಗಪರತೆ ಅದರ ವಿದ್ವತ್ತೆ ಆತ್ಮ ಅನಾತ್ಮ ವಿವೇಚನೆ ಆಮೇಲೆ ಅದರ ಸ್ವಾನುಭವ ಆಮೇಲೆ ಬ್ರಹ್ಮಾತ್ಮನ ಸಂಸ್ಥಿತಿ ಅದರಲ್ಲಿ ನೆಲೆ ನಿಲ್ಲುವಂತಹದ್ದು ಮುಕ್ತಿ ಇದು ಶತಕೋಟಿ ಜನ್ಮ ಸುಕೃತ ಪುಣ್ಯವಿಲ್ಲದೆ ಬರುವುದಿಲ್ಲ ಪುಂಸಾಮ ಅದ್ವೈತ ವಾಸನ ಅಂತ ಹೇಳಿದರು ಮೊದಲಿಗೆ ಇದರಲ್ಲಿ ಆಸಕ್ತಿ ಬರತಕ್ಕಂಥದ್ದು ವೇದಾಂತದಲ್ಲಿ ಅದು ಎಷ್ಟೋ ಪುಣ್ಯದ ಫಲ ಎಷ್ಟೋ ಅನಂತ ಜನ್ಮ ಕೋಟಿ ಅನಂತ ಕೋಟಿ ಜನ್ಮಗಳ ಪುಣ್ಯ ಫಲ ಅಂತೇಳಿ ಅಲ್ಲೇ ಬೂಸ್ಟ್ ಮಾಡಿಬಿಟ್ರು ನಮ್ಮನ್ನು ಅಂದರೆ ನಾವು ಅದಕ್ಕೆ ಯೋಗ್ಯರಾಗಿದ್ದೇವೆ ಈಗ ಯಾಕೆ ನಾವು ಕೂಡ ಪುಣ್ಯ ಮಾಡಿ ಈ ಒಂದು ಸ್ಥಿತಿಗೆ ಬಂದಿದ್ದೇವೆ ಅಂಥೇಳಿ ಅದೇ ರೀತಿ ಶಿಷ್ಯನ ಪ್ರಶಂಸೆಯನ್ನು ಮಾಡ್ತಾ ಮಾಡ್ತಾ ಶಿಷ್ಯನಿಗೆ ಒಂದೊಂದೇ ವಿಚಾರವನ್ನು ಬೋಧನೆ ಮಾಡ್ತಕ್ಕಂಥದ್ದು ಇಲ್ಲಿ ಏನು ಈ ಒಂದು ವಿಚಾರವನ್ನ ಮಂಡಿಸ್ತಕ್ಕಂಥ ರೀತಿ ಉಪದೇಶ ಮಾಡ್ತಕ್ಕಂಥ ರೀತಿ ಈ ಐವತ್ತನೇ ಶ್ಲೋಕದಲ್ಲಿ ಶಿಷ್ಯನ ಪ್ರಶಂಸೆ ಶ್ರೀ ಗುರುರುವಾಚ ಧನ್ಯೋಸಿ ಕೃತಕೃತ್ಯೋಸಿ ಪಾವೀತಂತೆ ಕುಲಂ ನ್ವಯ ಯದ ವಿಧ್ಯಾಬಂಧಮುಕ್ತಿಯ ಬ್ರಹ್ಮೀ ಭವಿಮಿಚ್ಛಸಿ ಗುರು ಹೇಳಿದ ಧನ್ಯ ಹಾಸಿ ಕೃತಕೃತ್ಯ ಹಸಿ ನೀನು ಅದೇ ಶಿಷ್ಯನೇ ನೀನು ಧನ್ಯನು ನೀನು ಕೃತಕೃತ್ಯನು ಅಂದರೆ ಕೃತಃ ಮಾಡಿದವನು ಕೃತ್ಯನು ಕೃತ್ಯ ಅಂದರೆ ಕೃತ್ಯ ಅಂದರೆ ಮಾಡಬೇಕಾದದ್ದು ಮಾಡಬೇಕಾದದನ್ನ ಮಾಡಿದವನಾಗಿದ್ಯಾ ನೀನು ಕೃತಾರ್ಥನಾದೆ ಕೃತಕೃತ್ಯನಾದೆ ಧನ್ಯನಾಾದೆ ನೀನು ಧನ್ಯ ಆಗಿದ್ಯಾ ಕುಲಂ ತ್ವಯಾ ನಿನ್ನಿಂದ ನಿನ್ನ ಕುಲವೇ ಪವಿತ್ರವಾಯಿತು ತೇ ಅಂದರೆ ತವ ನಿನ್ನ ಕುಲಂ ನಿನ್ನ ಕುಲವು ತ್ವಯಾ ಪಾವಿತ ನಿನ್ನಿಂದಲೇ ಪವಿತ್ರವಾಯಿತು ಪಾವನವಾಯಿತು ಯದ ಅವಿದ್ಯಾಬಂಧ ಮುಕ್ತಿಯ ಯಾಕೆ ಯಥ ಅವಿದ್ಯಾಬಂಧ ಮುಕ್ತಿಯ ರೂಪದ ಅಜ್ಞಾನ ರೂಪದ ಬಂಧನದಿಂದ ಬಿಡಿಸಿಕೊಂಡು ಬ್ರಹ್ಮೀ ಭವಿತು ಇಚ್ಛಸಿ ನೀನು ಬ್ರಹ್ಮಭಾವವನ್ನು ಪಡೆಯಲು ಇಚ್ಛೆ ಪಡ್ತಾ ಇದೀಯಾ ಇದ್ದೀಯ ಈ ಕಾರಣಕ್ಕಾಗಿ ನಿನ್ನ ಕುಲವು ಪವಿತ್ರವಾಯಿತು ನೀನು ಧನ್ಯನಾದೆ ನಿನ್ನ ಕುಲವೇ ಪವಿತ್ರವಾಯಿತು ನೀನು ಕೃತಕೃತ್ಯನೂ ಅಂತೇಳಿ ಇಲ್ಲಿ ಶಿಷ್ಯನನ್ನು ಪ್ರಶಂಸೆ ಮಾಡ್ತಾರೆ ಈ ವಿಚಾರವನ್ನು ತಿಳಿಲಿಕ್ಕೆ ನೀನು ಬಂದಿದೆಯಾ ಬ್ರಹ್ಮ ಭಾವವನ್ನು ಪಡೀಲಿಕ್ಕೆ ನೀನು ಬಯಸ್ತಾ ಇದೆಯಲ್ಲ ಇದೇ ಅತ್ಯಂತ ಹೆಚ್ಚಿನದು ಈ ಒಂದು ಬುದ್ಧಿ ನಿನಗೆ ಬಂದಿರತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದಾಗಿದೆ ಅಂಥೇಳಿ ಶಿಷ್ಯನನ್ನು ಹೊಗಳ್ತಾರೆ ಆಮೇಲೆ ಐವತ್ತ ಒಂದರಿಂದ ಐವತ್ತೈದನೇ ಶ್ಲೋಕದವರೆಗೆ ಸ್ವಪ್ರಯತ್ನ ಪ್ರಶಂಸೆ ನಮ್ಮ ನಮ್ಮ ಪ್ರಯತ್ನ ಎಷ್ಟು ಅಗತ್ಯ ಹಾಗೂ ಆ ಪ್ರಯತ್ನ ಅದ ಪ್ರಯತ್ನದ ಕುರಿತಾದ ಹೊಗಳಿಕೆ ಪ್ರಯತ್ನದ ಗುಣ ಎಷ್ಟು ಹೆಚ್ಚಿನದ್ದು ಪ್ರಯತ್ನ ಯಾಕೆ ಪಡಬೇಕು ಅದು ಎಷ್ಟು ಒಳ್ಳೆಯದು ಪ್ರಯತ್ನ ಪಟ್ಟರೆ ಏನು ಫಲ ಸಿಗ್ತದೆ ಅಂಥೇಳಿ ಪ್ರಯತ್ನದ ಬಗ್ಗೆ ಪ್ರಶಂಸೆ ಮಾಡ್ತಾ ಇದೆ ಆ ಪ್ರಯತ್ನ ಯಾಕೆ ಬೇಕು ಅಂಥೇಳಿ ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಶ್ಲೋಕಗಳಲ್ಲಿ ಈ ಶ್ಲೋಕಗಳಲ್ಲಿ ಋಣಮೋಚನಕರ್ತರ ಪಿತ ಸುತಯ ಬಂಧಮೋಚನಕರ್ತ ಸ್ವಸ್ಮೋ ಕಶನ ಮಸ್ತನ್ಯಸದೇರ್ದುಃಖಮನ್ಯೈರ್ ನಿವಾರ್ಯ ಕ್ಷುಧಾಕೃತುಖಿತ್ ಪಥ್ಯಮಷಧ ಸೇವಾ ಕ್ರಿಯೆ ಯೋಗಿಣ ಆರೋಗ್ಯ ಸಿರ್ದೃಷ್ಟುಷ್ಠಿತ ಕರ್ಮೋಚನಕರ್ತರ ಪಿ ಸಂತ ಸುತಯ ತಂದೆಯನ್ನು ಸಾಲದ ಹೊರೆಯಿಂದ ಬಿಡುಗಡೆ ಮಾಡಲಿಕ್ಕೆ ಮಕ್ಕಳೇ ಮೊದಲಾದವರು ಇರ್ತಾರೆ ಪಿತಮೋಚನಕರ್ತರ ಸುತಾದಯ ಸಂತ ತಂದೆಗೆ ಋಣಮೋಚನ ಕರ್ತಾರ ಸಾಲದ ಹೊರೆಯಿಂದ ಬಿಡುಗಡೆ ಮಾಡುವಂಥವರು ಮಕ್ಕಳು ಮೊದಲಾದವರು ಇರ್ತಾರೆ ಬಂಧಮೋಚನ ಕರ್ತಾತೂ ಸ್ವಸ್ಮಾತ್ ಅನ್ಯೋ ನ ಕಶ್ಚನ ಆದರೆ ಅವಿದ್ಯಾ ಬಂಧನದಿಂದ ಅಜ್ಞಾನ ಬಂಧನದಿಂದ ಬಿಡುಗಡೆ ಮಾಡಲು ತನ್ನನ್ನೇ ಬಿಟ್ಟು ಬೇರೆ ಯಾರೂ ಇಲ್ಲ ತನ್ನನ್ನು ಹೊರತು ಸ್ವಸ್ಮಾತ್ ಅನ್ಯಃ ನ ಕಷ್ಟನ ಬೇರೆ ಯಾರೂ ಇಲ್ಲ ತಾನಲ್ಲದೆ ಬೇರೆ ಯಾರೂ ಇಲ್ಲ ಉದ್ದರಿದ ಆತ್ಮನಾತ್ಮಾನಂ ಅಂತೇಳಿ ಕೃಷ್ಣ ಅದನ್ನೇ ಹೇಳಿದ್ದು ತನ್ನನ್ನು ತಾನೇ ಉದ್ಧರಿಸಿಕೊಳ್ಬೇಕು ತನಗೆ ತಾನೇ ಮಿತ್ರನು ತನಗೆ ತಾನೇ ಶತ್ರು ಕೂಡ ಅಂತೇಳಿ ಸರಿಯಾಗಿ ವರ್ತಿಸದಿದ್ದರೆ ಮಸ್ತಕನ್ಯಸ್ಥ ಭಾರಾದೇಹಿ ದುಃಖಮನ್ಯೈಹಿ ನಿವಾರ್ಯತೆ ತನ್ನ ತಲೆಯ ಮೇಲಿರುವ ಭಾರದಿಂದ ಉಂಟಾದ ಕಷ್ಟವನ್ನು ಇತರರಿಂದ ಹೋಗಲಾಡಿಸಿಕೊಳ್ಳಬಹುದು ಆ ತಲೆಯಿಂದ ಹೊರೆಯನ್ನು ತೆಗೆದರೆ ಮಸ್ತಕನ್ಯಸ್ತ ಭಾರಾದೇಹಿ ದುಃಖಂ ಅನ್ಯೈ ನಿವಾರ್ಯತೆ ಕ್ಷುದಾಧಿಕೃತ ದುಃಖಂತೂ ವಿನಾಸ್ವೇನ ಸ್ವೇನ ಕೇನಚಿತ ಆದರೆ ಹಸಿವು ಮೊದಲಾದವುಗಳಿಂದ ಉಂಟಾದ ದುಃಖವನ್ನು ತಲೆಯ ಮೇಲಿರುವ ಭಾರ ಅದರಿಂದ ಉಂಟಾದ ದುಃಖ ಹ್ಞೂ ಅದನ್ನು ಇತರರಿಂದ ಹೋಗಲಾಡಿಸ್ಕೊಳ್ಬೋದು ಆದರೆ ಹಸಿವು ಮೊದಲಾದವುಗಳಿಂದ ಉಂಟಾದ ತಾನೇ ಹೋಗಲಾಡಿಸ್ಕೊಳ್ಳಬೇಕಲ್ಲದೆ ತಾನೇ ಊಟ ಮಾಡಬೇಕು ಹಸಿವಾದರೆ ತಾನೇ ಕುಡಿಬೇಕು ಬಾಯಾರಿಕೆ ಆದರೆ ಹೊರತು ಬೇರೆ ಯಾರಿಂದಲೂ ಅದನ್ನು ಪರಿಹರಿಸಲು ಸಾಧ್ಯವಿಲ್ಲ ಅಂದರೆ ತಾಯಿ ಕುಡಿಸ್ಬೋದು ಆದರೆ ಕುಡಿಯು ತಾನೇ ಕುಡಿಬೇಕು ಸಣ್ಣ ಮಗು ಆದರೂ ಕೂಡ ತಿನ್ನಲು ತಾನೇ ತಿನ್ನಬೇಕು ಇವುಗಳಿದ್ರೆ ಹಸಿವೆ ಪರಿಹಾರ ಆಗುವುದಿಲ್ಲ ಪಥ್ಯಮೌಷ ಸೇವಾ ಚ ಕ್ರಿಯತೆಯೇ ನ ರೋಗಿಣ ಯಾವ ರೋಗಿಯು ಔಷಧ ಸೇವನೆ ಪಥ್ಯ ಇವುಗಳನ್ನು ಮಾಡುತ್ತಾನೆಯೋ ಅವನಿಗೆ ಆರೋಗ್ಯ ಲಾಭವು ದೊರೆಯುತ್ತದೆ ಆರೋಗ್ಯ ಸಿದ್ಧಿ ದೃಷ್ಟ ಅಸ್ಯನ್ಯ ಅನುಷ್ಠಿತ ಕರ್ಮಣ ಇತರರು ಪಡೆಯುವ ಚಿಕಿತ್ಸೆಗಳಿಂದ ರೋಗಿಗೆ ಚಿಕ್ಕ ಕಿಂಚಿತ್ತ ಆರೋಗ್ಯವೂ ಸಿದ್ಧಿಸುವುದಿಲ್ಲ ಯಾವ ರೋಗಿಗೆ ರೋಗ ಉಂಟೋ ಅವನು ಚಿಕಿತ್ಸೆ ಪಥ್ಯ ಔಷಧ ಮಾಡಿದರೆ ಅವನಿಗೆ ಆರೋಗ್ಯ ಲಾಭ ಸಿಗ್ತದೆ ಹೊರತು ಇನ್ಯಾರೋ ಮಾಡಿದರೆ ಅವನಿಗೆ ಸಿಗುವುದಿಲ್ಲ ಅದೇ ರೀತಿಯಲ್ಲಿ ಈಗ ಏನು ಕರ್ಮ ಸಿದ್ಧಾಂತ ಏನು ಹೇಳ್ತದೆ ಯಾವುದೋ ಒಂದು ಹರಕೆ ಯಾವುದೋ ಒಂದು ಪೂಜೆ ಒಬ್ಬರ ಹೆಸರು ಇನ್ನೊಬ್ಬರು ಮಾಡಿಸೋದು ಈ ಮಾಡಿದರೆ ಅದೇನು ಫಲವನ್ನು ಪಡೆಯ ಯಥಾರ್ಥವಾಗಿ ತಾನು ಮಾಡಿದ್ದನ್ನೇ ತಾನು ಉಣ್ಣುವಂಥದ್ದು ಅಂತೇಳಿ ಅರ್ಥ ಕರ್ಮ ಯಾರೋ ತಂದೆ ತಾಯಿ ಮಾಡಿದ ಕರ್ಮವನ್ನು ತಾನು ಉಣ್ಣುವಂಥದ್ದಲ್ಲ ಅಥವಾ ಅಜ್ಜನ ಯಾರದ್ದೋ ಮುತ್ತಜ್ಜನ ಕರ್ಮ ತನ್ನ ಕರ್ಮವನ್ನೇ ತಾನು ಉಣ್ಣುವಂಥದ್ದು ಹಾಗಾಗಿ ತನಗೇನಾದ್ರೂ ಪ್ರಯೋಜನ ಆಗಬೇಕಿದ್ರೆ ತಾನೇ ಮಾಡಬೇಕು ಇನ್ಯಾರೋ ಮಾಡಿದರೆ ಅದರದ್ದು ಪ್ರಯೋಜನ ಆಗುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಐವತ್ತ ಶ್ಲೋಕದಲ್ಲಿ ವಸ್ತುಸ್ವರೂಪಂ ಸ್ಫುಟ ಬೋಧ ಚಕ್ಷುಷಾ ಸ್ವೇನೈವ ವೇದ್ಯಂ ನಥು ಪಂಡಿತೇನ ಚಂದ್ರಸ್ವ ನಿಜುಷೈವ ಜ್ಞಾತವ್ಯಮನ್ಯೈರವಗಮ್ಯತೆ ವಸ್ತುನ ನಿಜಸ್ವರು ಜ್ಞಾನಚಕ್ಷುಷಿನ ಮೂಲಕ ತನ್ನಿಂದಲೇ ಸ್ಪಷ್ಟವಾಗಿ ತಿಳಿಯ ತಿಳಿಯಲ್ಪಡತಕ್ಕದ್ದು ವಸ್ತುಸ್ವರು ಸ್ಫುಟಬೋಧಕ್ಷುಷಾ ಸ್ಫುಟವಾಗಿ ಜ್ಞಾನಚಕ್ಷುನಿನಿಂದ ಜ್ಞಾನನೇತ್ರದಿಂದ ವಸ್ತುನ ಸ್ವರೂಪ ಸ್ವೇನ ತನ್ನಿಂದಲೇ ವೇದ್ಯ ನಂಡಿತ ತನ್ನಿಂದಲೇ ಸ್ಪಷ್ಟವಾಗಿ ತಿಳಿಯಲ್ಪಡತಕ್ಕದ್ದು ಹೊರತು ಇನ್ನೊಬ್ಬ ಪಂಡಿತನಿಂದ ನಾವು ತಿಳಿಯಲಿಕ್ಕಾಗುವುದಿಲ್ಲ ಚಂದ್ರ ಸ್ವರೂಪಂ ನಿಜಚಕ್ಷುಷ ಇವ ಜ್ಞಾತವ್ಯಂ ಅನ್ಯೈಹ ಅವಗಮ್ಯತೆ ಕೆಂ ಹೇಗೆ ಚಂದ್ರನ ಸ್ವರೂಪವನ್ನು ತನ್ನ ಕಣ್ಣುಗಳಿಂದ ನೋಡಿ ತಿಳಿದುಕೊಳ್ಳಬೇಕಲ್ಲದೆ ಮತ್ತೊಬ್ಬ ವರ್ಣನೆ ಮೂಲಕ ಅದನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯದೆಯಾ ಕೇವಲ ವರ್ಣನೆ ಹಾಲು ಬೆಳ್ಳಗಿದೆ ಅಂತೇಳಿ ಹೇಳಿದಾಗೆ ಕುರುಡನಿಗೆ ಬೆಳ್ಳಗೆಂದರೆ ಹೇಗೆ ಅಂತ ಇಲ್ಲ ತಾನೇ ಸ್ವತಃ ನೋಡಿದರೆ ಅದರ ಅನುಭವ ಆಗ್ತದೆ ಹಾಗೆ ಯಾವ ಪಂಡಿತರಿಂದಲೂ ಅಂದರೆ ನಾಯ ಆತ್ಮ ಪ್ರವಚನ ಏನೇ ಲಭ್ಯ ಎನ್ನುವ ಉಪನಿಷದ್ ವಾಕ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪ್ರವಚನದಿಂದ ಈ ಆತ್ಮನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಶ್ರವಣ ಅದು ಸಾಧನ ಅಷ್ಟೇ ಶ್ರವಣ ಮನನ ನಿಧ್ಯಗಳಿಂದ ತಾನು ಅದನ್ನು ಪ್ರಯತ್ನ ಹೊರತು ಇನ್ನೂ ಯಾರೋ ಹೇಳ್ತಾ ಇದ್ದಾರೆ ಅಂತೇಳಿ ದಿನ ಧರ್ಮಕ್ಕೆ ಸುಲಭದಲ್ಲಿ ಆಗುವುದಿಲ್ಲ ಅದನ್ನು ಶ್ರವಣ ಮಾಡಿ ಮನನ ಮಾಡಿ ನಿಧ್ಯ ಮಾಡಿ ಅಂತರ್ಗತ ಮಾಡಿಕೊಂಡು ಅನುಭವಕ್ಕೆ ಅನುಷ್ಠಾನಕ್ಕೆ ತರಬೇಕು ತಾನೇ ಸ್ವತಃ ಅದನ್ನು ಕಾಣಬೇಕು ಆವಾಗಲೇ ಅದು ನಮಗೆ ಸಿದ್ಧವಾಗುವಂಥದ್ದು ಸಿದ್ಧಿಯಾಗುವಂಥದ್ದು ಅವಿದ್ಯಾ ಕಾಮಕರ್ಮಾಧಿ ಪಾಶಬಂಧನ ವಿಮೋಚಿತ ಕಶಕ್ನು ಯಾತ್ವನಾತ್ಮನಃ ಕಲ್ಪಕೋಟಿ ಶತೈರಪಿ ಅವಿದ್ಯಾ ಕಾಮಕರ್ಮಾಧಿ ಪಾಶಬಂಧನ ಯಾವುದಿದೆ ಅವಿದ್ಯಾ ಕಾಮ ಅವಿದ್ಯೆಯಿಂದ ಅಜ್ಞಾನುಂಟಾದ ಕಾಮಕರ್ಮಗಳು ಅಂದರೆ ಫಲವನ್ನು ಬಯಸ್ತಕ್ಕಂತಹ ಕರ್ ಕರ್ಮಗಳು ನಿಷ್ಕಾಮಕರ್ಮ ಅಂದರೆ ಫಲವನ್ನು ಬಯಸದೇ ಮಾಡ್ತಕ್ಕಂಥ ಕರ್ಮ ಇದು ಕಾಮಕರ್ಮ ಅಂದರೆ ಫಲವನ್ನು ಬಯಸಿ ಮಾಡ್ತಕ್ಕಂಥ ಕರ್ಮಗಳು ನಾವೇನೇ ಮಾಡಬೇಕಿದ್ದು ಅದರ ಫಲವನ್ನು ಯಾವುದನ್ನೊಂದು ಬಯಸಿಯೇ ಮಾಡ್ತೇವೆ ಹೊರತು ಇಲ್ಲದ್ರೆ ಯಾರು ಕರ್ಮ ಮಾಡ್ತಾರೆ ಯಾವುದೇ ಕೆಲಸ ಮಾಡಬೇಕಿದ್ರು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡ್ತಾರೆ ಹೀಗೆ ಅಂತಹ ಅವಿದ್ಯಾ ಕಾಮಕರ್ಮಗಳೇ ಮೊದಲಾದ ಪಾಶಗಳ ಬಂಧನದಿಂದ ಅವಿಮೋಚಿತ ಬಿಡಿಸಿಕೊಳ್ಳುವುದಕ್ಕೆ ಕಹ ಶಕ್ನುಯಾತ್ ಯಾರಿಗೆ ಸಾಧ್ಯವಾದೀತು ಯಾರು ಶಕ್ತನಾಗಬಲ್ಲ ವಿನಾ ಆತ್ಮಾನಂ ಕಲ್ಪ ಕೋಟಿ ಶತೈರಪಿ ಮೂರು ಕೋಟಿ ಕಲ್ಪಗಳ ಕಾಲವಾದರೂ ಬಂಧನದಲ್ಲಿರುವ ಅವನನ್ನೇ ಬಿಟ್ಟು ಬೇರೆ ಯಾರ ಪ್ರಯತ್ನದಿಂದ ಸಾಧ್ಯ ಆದೀತು ತಾನೇ ಸ್ವತಃ ಪ್ರಯತ್ನ ಪಡಬೇಕು ಅಂತೇಳಿ ಬೇರೆ ಯಾರ ಪ್ರಯತ್ನ ಎಂದರೂ ಸಾಧ್ಯ ಇಲ್ಲ ಬಂಧನವನ್ನು ಬಿಡಿಸ್ಕೊಡ್ಲಿಕ್ಕೆ ತಾನು ಸ್ವತಃ ಮನಸ್ಸು ಮಾಡಬೇಕು ಆ ಕಡೆ ಹೆಜ್ಜೆ ಇಡಬೇಕು ಆವಾಗಲೇ ಒಂದು ಹೆಜ್ಜೆ ಇಟ್ಟರೆ ಪರಮಾತ್ಮ ಹತ್ತು ಹೆಜ್ಜೆ ನಮ್ಮ ಬರ್ತಾನೆ ಅಥವಾ ಗುರು ಹಾಗಾಗಿ ತಾನು ಪ್ರಯತ್ನ ಮಾತ್ರ ಅದರ ಫಲ ಸಿಗಲಿಕ್ಕೆ ಸಾಧ್ಯ ಕಲ್ಪ ಅಂತ ಹೇಳಿದರೆ ಬ್ರಹ್ಮ ಬ್ರಹ್ಮನ ಒಂದು ದಿವಸ ಎರಡು ಚತುರ್ಯುಗಗಳು ಮಾನವ ಚತುರ್ಯುಗಗಳು ಕೃತತ್ವೇತ ದ್ವಾಪರ ಕಲಿ ಏನಂತಕ್ಕಂಥ ನಾಲ್ಕು ಯುಗಗಳು ಎರಡು ಬಾರಿ ಮತ್ತೆ ಮತ್ತೆ ತಿರುಗಿದಾಗ ಒಂದು ಕಲ್ಪ ಅಂಥೇಳಿ ಆಗ್ತದೆ ಒಂದು ಬಾರಿ ತಿರುಗಿದಾಗ ಅದು ಒಂದು ಹಗಲು ಬ್ರಹ್ಮನದ್ದು ಅಷ್ಟೇ ಸಮಯ ರಾತ್ರಿ ಪ್ರಳಯಕಾಲ ಸೃಷ್ಟಿಕಾಲ ಪ್ರಳಯಕಾಲ ಈಗ ಅದು ಒಂದು ದಿನ ಅಂಥೇಳಿ ಅನ್ನಿಸ್ತದೆ ಬ್ರಹ್ಮನದ್ದು ಅದನ್ನು ಒಂದು ಕಲ್ಪ ಅಂತೇಳಿ ಹೇಳುವಂಥದ್ದು ಅಂದರೆ ವಿಶ್ವವು ಪ್ರಾರಂಭವಾದಾಗಿನಿಂದ ಪ್ರಳಯದವರೆಗಿನ ಕಾಲದ ಅಳತೆ ಅಂತಲೇ ಹೇಳ್ತಾರೆ ಒಂದು ಸೃಷ್ಟಿ ಮತ್ತು ಒಂದು ಕ ಪ್ರಳಯ ಅದರ ಅವಧಿ ಒಟ್ಟು ಅದು ಒಂದು ಕಲ್ಪ ಅಂತೇಳಿ ಬ್ರಹ್ಮನಿಗೆ ಒಂದು ದಿನ ಅದು ನಮ್ಮ ಅಳತೆಯಲ್ಲಿ ಅದು ಸುಮಾರಾಗಿ ನಲವತ್ತ ಮೂರು ಕೋಟಿ ಇಪ್ಪತ್ತು ಲಕ್ಷ ವರ್ಷ ಆಗಬಹುದು ಅಂದರೆ ಅದು ಸೃಷ್ಟಿಕಾಲ ಯಾಕೆಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ವರ್ಷ ಕಲಿಯುಗ ಅದರ ಎರಡು ಪಟ್ಟು ದ್ವಾಪರ ಯುಗ ಕಲಿಯುಗದ ಮೂರು ಪಟ್ಟು ತ್ರೇತಾ ಯುಗ ಕಲಿಯುಗದ ನಾಲ್ಕು ಪಟ್ಟು ಕೃತ ಯುಗ ಹೀಗೆ ಅಲ್ಲಿ ಒಟ್ಟು ಅದು ನಲವತ್ತ ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷಗಳಾಗ್ತವೆ ನಾಲ್ಕು ಯುಗಗಳು ಸೇರಿ ಅಂತದ್ದು ಸಾವಿರ ಬಾರಿ ತಿರುಗಿದಾಗ ನಲವತ್ತ ಕೋಟಿ ಇಪ್ಪತ್ತು ಲಕ್ಷ ವರ್ಷ ಆಗ್ತದೆ ಅದು ಬ್ರಹ್ಮನ ಹಗಲಾಗ್ತದೆ ಅಷ್ಟೇ ಪುನಃ ಬ್ರಹ್ಮನ ಇರುಳು ರಾತ್ರಿ ಹೀಗೆ ಅದೊಂದು ಕಲ್ಪ ಅಂತೇಳಿ ಅಂದರೆ ಅದರ ಅರ್ಥ ಏನು ಅಂದರೆ ಹೇಳಿದರೆ ಅದು ಸುಮ್ಮನಿಗೆ ಲೆಕ್ಕಾಚಾರ ಹೇಳಿದಷ್ಟೇ ಎಷ್ಟೇ ಕಾಲ ಕಳೆದರೂ ಕೂಡ ಈ ಅವಿದ್ಯಾ ಕಾಮಕರ್ಮಾದಿಗಳ ಬಂಧನದಿಂದ ಬಿಡಿಸ್ಕೊಳ್ಳೋದಿಕ್ಕೆ ತಾನೇ ತಾನಾಗಿ ಪ್ರಯತ್ನ ಪಡಬೇಕು ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಬಿಡಿಸ್ಲಿಕ್ಕೆ ತಾನು ಮನಸ್ಸು ಮಾಡಬೇಕು ಆ ಕಡೆಗೆ ತನಗೆ ಆ ಮನಸ್ಸು ಬರಬೇಕು ಅಂತೇಳಿ ಇದು ನಾವು ಸ್ವಪ್ರಯತ್ನದ ಪ್ರಶಂಸೆಯ ಬಗ್ಗೆ ಹೇಳಿರ್ತಕ್ಕಂಥದ್ದು ಆ ನೋಡಿದೆವು ತನ್ನ ಪ್ರಯತ್ನ ಯಾಕೆ ಅಗತ್ಯ ಅಂಥೇಳಿ ಸ್ವಪ್ರಯತ್ನ ಮುಂದೆ ಆತ್ಮಜ್ಞಾನ ಮತ್ತು ಅದರ ಮಹತ್ವ ಇದು ಐವತ್ತ ಆರರಿಂದ ಅರುವತ್ತ ಒಂದು ಶ್ಲೋಕಗಳವರೆಗೆ ಈ ವಿಚಾರವನ್ನು ಹೇಳ್ತಾರೆ ಶಂಕರಾಚಾರ್ಯರು ವಿವೇಕ ಚೂಡಾವಣೆಯಲ್ಲಿ ಆತ್ಮಜ್ಞಾನ ಅಂದರೆ ಏನು ಮತ್ತು ಅದರ ಮಹತ್ವ ಏನು ನ ಯೋಗೇನ ನ ಸಾಂಖ್ಯೇನ ಕರ್ಮಣ ನೋ ನ ವಿಧ್ಯ ಬ್ರಹ್ಮಾತ್ಮೈಕತ್ವಬೋಧೇನ ಮೋಕ್ಷಸಿದ್ಧ ನಾನ ಯೋಗದಿಂದಲಾಗಲಿ ಸಾಂಖ್ಯದಿಂದಲಾಗಲಿ ಕರ್ಮದಿಂದಾಗಲಿ ವಿದ್ಯೆಯಿಂದಾಗಲಿ ಮೋಕ್ಷವ ಸಿದ್ಧಿಸುವುದಿಲ್ಲ ವಿದ್ಯೆ ಅಂದರೆ ಉಪಾಸನೆ ಅಂತೇಳಿ ಒಂದರ್ಥ ಅದರಿಂದರೂ ಮೋಕ್ಷ ಸಿದ್ಧಿಸುವುದಿಲ್ಲ ಹೇಳ್ತಾರೆ ಉಪಾಸನೆಯಿಂದ ಯಾವುದೋ ಸ್ವರ್ಗಾದಿ ಲೋಕಗಳು ಪ್ರಾಪ್ತಿಯಾಗಬಹುದು ದೇವತಾಯ ಮುಂತಾದವುಗಳ ಉಪಾಸನೆ ಮಾಡಿದರೆ ಶಾಶ್ವತವಾದಂತಹ ಮೋಕ್ಷ ಸಿಗುವುದಿಲ್ಲ ಅಲ್ಲಿ ಅಲ್ಲಿ ಪುಣ್ಯ ಬಲದಿಂದ ಆಯಾ ದೇವತಾ ಲೋಕಗಳ ಪ್ರಾಪ್ತಿಯಾಗ್ತದೆ ಪುಣ್ಯವು ಕ್ಷೀಣವಾದಾಗ ಮತ್ತು ಮರ್ತ್ಯ ಲೋಕದಲ್ಲಿ ಹುಟ್ಟಬೇಕಾಗ್ತದೆ ಕ್ಷೀಣ ಪುಣ್ಯ ಮರ್ತುಲೋಪಂ ವಿಶಂತಿ ಹೀಗೆ ಅದ ವಿದ್ಯೆ ಅಂದರೆ ಉಪಾಸನೆ ಅಂತೇಳಿ ಯೋಗ ಸಾಂಖ್ಯ ಕರ್ಮ ಉಪಾಸನೆ ಇವುಗಳಿಂದ ಮೋಕ್ಷ ಸಿದ್ಧಿಯಾಗುವುದಿಲ್ಲ ಬ್ರಹ್ಮಾತ್ಮೈಕತ್ವಬೋಧೇನ ಮೋಕ್ಷ ಸಿದ್ಧತೆ ನಾಣ್ಯತಾ ಯಾಕಂದರೆ ಜ್ಞಾನಾದ ಹಿ ಕೈವಲ್ಯ ನಾನೇನ ಸದೃಶಂ ಪವಿತ್ರ ವಿಧ್ಯತೆ ಹಾಗಾಗಿ ಜ್ಞಾನ ಮೋಕ್ಷಕ್ಕೆ ದಾರಿ ಜ್ಞಾನವಾದೊಡನೆ ಮೋಕ್ಷವಾಯಿತು ಜ್ಞಾನಕ್ಕೂ ಮೋಕ್ಷಕ್ಕೂ ಭೇದ ಇಲ್ಲ ಯಾವ ಜ್ಞಾನ ಜೀವಾತ್ಮ ಪರಮಾತ್ಮರ ಐಕ್ಯ ಜ್ಞಾನದಿಂದ ಮಾತ್ರ ಮೋಕ್ಷವು ಸಿದ್ಧಿಸುವುದು ಮತ್ತು ಆವುದರಿಂದಲೂ ಸಿದ್ಧಿಸುವುದಿಲ್ಲ ಹಾಗಾಗಿ ಅದೇ ಶುದ್ಧ ಜ್ಞಾನ ವಿಶುದ್ಧ ವೇದಾಂತ ಅದನ್ನೇ ಹೇಳತಕ್ಕಂಥದ್ದು ಜೀವ ಬ್ರಹ್ಮರ ಐಕ್ಯವನ್ನು ಬೋಧಿಸ್ತಕ್ಕಂಥದ್ದು ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎನ್ನತಕ್ಕಂತಹ ಉಪನಿಷತ್ತಿನ ಮಹಾವಾಕ್ಯಗಳು ಹಾಗೆ ವೇದಾಂತ ಉಪನಿಷತ್ತುಗಳೆಲ್ಲ ಘೋಷಿಸ್ತಾ ಇರತಕ್ಕಂಥದ್ದು ಅದನ್ನೇ ಅದೇ ನೀನಾಗಿದ್ದೀಯಾ ಆ ಬ್ರಹ್ಮ ವಸ್ತುವೇ ಹೊರತು ಈ ಹೊರಗೆ ಕಾಣುವ ಶರೀರವಲ್ಲ ಒಳಗಿರುವ ಬ್ರಹ್ಮ ನೀನು ನೀನು ಅಂತೇಳಿ ಬೇರೆ ಇಲ್ಲ ಬ್ರಹ್ಮ ವಸ್ತುವೆ ಅಂಥೇಳಿ ಕೂಡ ನಾವು ತಿಳಿಬೋದು ಆ ಪರಮಾತ್ಮ ನಮ್ಮೊಳಗಿದ್ದಾನೆ ಅಂತ ಎಲ್ಲರೂ ಒಪ್ತಾರೆ ಅದೇ ನೀನಾಗಿದ್ಯಾ ಅಂತ ಅದೇ ಶಾಶ್ವತತ್ವ ಈ ಹೊರಗಿನದ್ದಲ್ಲ ಎನ್ನುವುದನ್ನು ತಿಳಿ ಇದು ಆತ್ಮಜ್ಞಾನ ಮತ್ತು ಅದರ ಮಹತ್ವವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಐವತ್ತ ಏಳನೇ ಶ್ಲೋಕ ವೀಣಾಯ ರೂಪ ಸೌಂದರ್ಯಂ ತಂತ್ರೀವಾದನ ಸೌಷ್ಠವಂ ಪ್ರಜಾರಂಜನ ಮಾತ್ರಂ ತತ್ ನ ಸಾಮ್ರಾಜ್ಯಾಯ ಕಲ್ಪತೆ ವೀಣೆಯ ರೂಪ ಸೌಂದರ್ಯ ಮತ ಅದರ ತಂತಿಗಳನ್ನು ನುಡಿಸುವುದರಿಂದ ಮಾಧುರ್ಯ ಇವುಗಳಿಂದ ಜನರ ಮನನ ಮನೋರಂಜನೆಯಾಗಬಲ್ಲದೆ ಹೊರತು ಯಾವ ಸಾಮ್ರಾಜ್ಯವೂ ದೊರಕುವುದಿಲ್ಲ ಅಂದರೆ ವೇದಾಂತವನ್ನು ಬಿಟ್ಟು ಉಳಿದ ಯಾವ ದರ್ಶನವೇ ಆಗಲಿ ವಿಶ್ವದ ಸೃಷ್ಟಿಕ್ರಮ ಅದರ ವ್ಯವಸ್ಥೆ ಚರಮಗತಿ ಇತ್ಯಾದಿಗಳ ವಿಚಾರವಾಗಿ ಎಷ್ಟೇ ಸುಂದರವಾದ ಶಬ್ದಗಳಲ್ಲಿ ವಾಗ್ ವೈಖರಿಯಿಂದ ವಿವರಿಸಿದರೂ ಅವೆಲ್ಲವೂ ಕೇವಲ ಹುರುಳಿಲ್ಲದ ಶಬ್ದ ಹೊರತು ಆ ದರ್ಶನಗಳು ವೇದಾಂತದ ಹಿರಿಮೆಯನ್ನು ಪ್ರತಿಷ್ಠಾಪಿಸಲಾರವು ಹಾಗೂ ಆ ವೇದಾಂತ ಸಾಮ್ರಾಜ್ಯ ಅಂದರೆ ಉಪನಿಷತ್ವಾನ್ವಯದಲ್ಲಿ ವಿಶೇಷವಾದ ಅರ್ಥ ಇದೆ ಅದಕ್ಕೆ ವೇದಾಂತದಲ್ಲಿ ಮತ್ತು ಪ್ರಾಚೀನ ಸಾಹಿತ್ಯದಲ್ಲಿ ಸಾಮ್ರಾಜ್ಯ ಎಂಬಂಥ ಪದವನ್ನು ವ್ಯಕ್ತಿಯ ಹೃದಯದಲ್ಲಿರುವ ಆಂತರಿಕ ಲೋಕಕ್ಕೆ ಅನ್ವಯಿಸಿ ಹೇಳ್ತಕ್ಕಂಥದ್ದು ರೂಢಿ ಅದರ ಅಧಿಪತಿ ಆಗುವುದಂದರೆ ಏನು ಆತ್ಮಜ್ಞಾನಿ ಆಗ್ತಕ್ಕಂಥದ್ದು ಸಮಾಹಿತ ಆತ್ಮನಾಗಿ ಸಮಾಹಿತ ಆತ್ಮ ಜ್ಞಾನವನ್ನು ಆತ್ಮಜ್ಞಾನಿ ಆಗತಕ್ಕಂಥದ್ದು ಅದು ಆ ಸಾಮ್ರಾಜ್ಯದ ಆಧಿಪತ್ಯ ಆ ಸಾಮ್ರಾಜ್ಯವನ್ನು ಪಡೆಯತಕ್ಕಂಥ ಆತ್ಮ ಸಾಮ್ರಾಜ್ಯದ ಅಧಿಪತ್ಯ ಹಾಗಾಗಿ ಇಲ್ಲಿ ವೀಣಾ ವಿಚಾರದ ತನ್ನ ಸಭಿಕರ ಮನರಂಜನೆಯನ್ನು ಉಂಟು ಮಾಡಬಲ್ಲದೇ ವಿನ ವೀಣಾ ಎಷ್ಟೇ ಸುಂದರವಾಗಿ ಇದು ಕೂಡ ವೀಣಾ ಬ್ಯಾರಿಸಿದರೂ ಕೂಡ ಅವನು ಮೋಕ್ಷವನ್ನು ಗಳಿಸಿಕೊಡಲಾರ ಹಾಗೆ ಈ ಯಾವ ದರ್ಶನಗಳಾಗಲಿ ಶಾಸ್ತ್ರಗಳಾಗಲಿ ಎಷ್ಟೇ ಮನರಂಜನೆ ಉಂಟು ಮಾಡಿದರೂ ಚೆನ್ನಾಗಿದೆ ವಿಚಾರ ಕೇಳಲಿಕ್ಕೆ ಚೆನ್ನಾಗಿದೆ ಅಂತೇಳಿ ಅನ್ನಿಸಿದ್ರು ಕೂಡ ಪುರಾಣ ಕಥೆಗಳಿರ್ಬೋದು ಎಲ್ಲ ಮೋಕ್ಷವನ್ನು ಗಳಿಸಿಕೊಡಬಾರದು ವೇದಾಂತದಲ್ಲಿ ವಿವರಿಸಿರುವ ಬ್ರಹ್ಮಾತ್ಮೈಕತ್ವ ಜ್ಞಾನದಿಂದ ಮಾತ್ರ ಮೋಕ್ಷವು ಲಭಿಸಿದೇವಿನಹ ಯೋಗ ಸಾಂಖ್ಯ ಮೊದಲಾದ ದರ್ಶನಗಳು ಬೋಧಿಸುವ ಮಾರ್ಗಗಳಿಂದ ಅಲ್ಲ ಅಂತೇಳಿ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ ವಾಗ್ವೈಖರೀ ಶಬ್ದ ಝರಿ ಶಾಸ್ತ್ರ ವಾ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿಧುಷಾಂ ತದ್ವತ್ ಭುಕ್ತಜೇ ತು ಮುಕ್ತಜೇ ಇದು ಬಹಳ ಪ್ರಸಿದ್ಧವಾದ ಶ್ಲೋಕ ವಿದ್ವಾಂಸರ ಮಾತಿನ ಕೌಶಲ್ಯ ವಾಗ್ವೈಖರಿ ಶಬ್ದ ಜರಿ ಶಬ್ದಗಳ ಪ್ರವಾಹ ಶಾಸ್ತ್ರವ್ಯಾಖ್ಯಾನಕೌಶಲಂ ಶಾಸ್ತ್ರ ವಿವರಣೆಯಲ್ಲಿ ಪ್ರಾವೀಣ್ಯತೆ ವೈದುಷ್ಯಂ ವಿಧುಷ ವೈದುಷ್ಯ ಪಾಂಡಿತ್ಯ ವಿವತ್ತು ವಿದೂಷಾ ವಿದ್ವಾಂಸರ ತದತ್ ಭುಕ್ತೇ ನು ಮುಕ್ತ ಇವೆಲ್ಲವೂ ಕೂಡ ಅವರ ಭೋಗಕ್ಕೆ ಸಾಧನವಾಗಲಾಗಬಲ್ಲವೇ ವಿನಃ ಮುಕ್ತಿಗೆ ಮಾರ್ಗವಲ್ಲ ಬರೀ ಪುಸ್ತಕದ ಪಾಂಡಿತ್ಯ ಶಾಸ್ತ್ರ ಗ್ರಂಥ ಕೌಶಲ್ಯವು ಜೀವನೋಪಾಯಕ್ಕೂ ಅಥವಾ ಕೀರ್ತಿ ಸಂಪಾದನೆಗೂ ಸಹಕಾರಿಯಾಗುವುದು ಹೊರತು ಮುಕ್ತಿ ಹೇತು ಆಗಲಾರದು ಅಂದರೆ ನಾವು ವಿಚಾರವನ್ನು ತಿಳ್ಕೊಳ್ಬೇಕು ಮನನ ಮಾಡಬೇಕು ಶ್ರವಣ ಮಾಡಿ ಪಠನ ಮಾಡಿ ಮನನ ಮಾಡಿ ನಿಧಿಧ್ಯ ಮಾಡಿ ಅನುಭವಕ್ಕೆ ತಂದುಕೊಂಡಾಗ ಅದು ಫಲ ಸಿದ್ಧಿ ಹೊಂದುತ್ತದೆ ಅಷ್ಟರಲ್ಲೇ ನಿಲ್ಲಿಸಬಾರ್ದು ಖಾಲಿ ಪುಸ್ತಕದ ಓದುವಿಂದ ಏನು ಪ್ರಯೋಜನ ಇಲ್ಲ ಅದನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನಿಸಬೇಕು ಅಂತೇಳಿ ಹೇಳುವಂಥದ್ದು ಅವಿ ಜ್ಞಾ ಅಂದರೆ ಇದರಲ್ಲಿ ನೆಗೆಟಿವ್ ಆಗಿ ಋಣಾತ್ಮಕವಾಗಿ ಹೇಳ್ತಾ ಇಲ್ಲ ಓದಲೇಬೇಡಿ ಅಂತ ಹೇಳಿ ಅಲ್ಲ ಓದಿ ತಿಳ್ಕೊಳ್ಬೇಡಿ ಅಂತೆಲ್ಲ ಹೇಳಿದ್ದು ಕೇವಲ ಓದಿ ತಿಳಿದ ಜ್ಞಾನ ಮಾತ್ರ ಏನು ಪ್ರಯೋಜನಕ್ಕೆ ಬರೋದಿಲ್ಲ ಅದನ್ನ ಇನ್ನಷ್ಟು ನಾವು ಚೆನ್ನಾಗಿ ಏನು ಅರ್ಥ ಮಾಡಿಕೊಂಡು ಮನನ ಮಾಡಿ ನಿಧಿಧ್ಯ ಮಾಡಿ ಅದರ ಬಗ್ಗೆ ಹೆಚ್ಚೆಚ್ಚು ವಿಚಾರ ಮಾಡಿ ಅದನ್ನು ಅದರ ಯಥಾರ್ಥತೆಯ ಅರಿವನ್ನು ನಾವು ಪಡ್ಕೊಳ್ಬೇಕು ನಮ್ಮ ಸ್ವಂತ ಅನುಭವಕ್ಕೆ ಅದು ಸಿಗಬೇಕು ಆವಾಗ ನಮ್ಮ ಜೀವನದಲ್ಲಿ ಯಾವಾಗ ನಮ್ಮ ಹೆಜ್ಜೆ ಹೆಜ್ಜೆಯಲ್ಲಿ ಜೀವನದ ಜೈಲಾದ ಅನುಭವಕ್ಕೆ ಬಂದಾಗ ಅದರ ಚಿಂತನೆ ನಮಗೆ ಸದಾ ಇದ್ದಾಗ ನಾವು ಬ್ರಹ್ಮನಿಷ್ಠರಾಗ್ತೇವೆ ಆತ್ಮನಿಷ್ಠರಾಗ್ತೇವೆ ಆವಾಗ ಅದು ಪ್ರಯೋಜನಕ್ಕೆ ಬರ್ತದೆ ಹಾಗಾಗಿ ಪುಸ್ತಕ ಓದೋದು ವ್ಯರ್ಥ ಅಂತೇಳಿ ಅರ್ಥ ಅಲ್ಲ ಬರೀ ಪುಸ್ತಕ ಓದಿದ್ದು ಪ್ರಯೋಜನ ಇಲ್ಲ ಅಂತೇಳಿ ಹೇಳಿ ಓದದಿದ್ದರೆ ಅಷ್ಟು ಇಲ್ಲ ಹೇಳಿದ್ದು ಓದಬೇಕು ಓದಿ ಅದನ್ನು ಮುಂದುವರಿಸಬೇಕು ಅಂತೇಳಿ ಅಂದರೆ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ನಿರಿದ್ಯಾಸನ ಮಾಡಿ ಅದರ ಬಗ್ಗೆ ಚಿಂತನೆ ಮಾಡಿ ವಿಚಾರ ಮಾಡಿ ವಿಮರ್ಶೆ ಮಾಡಿ ಅದನ್ನು ಅನುಭವಕ್ಕೆ ತಂದುಕೊಳ್ಬೇಕು ಅಷ್ಟರಲ್ಲೇ ನಿಲ್ಲಿಸಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ ಅಭಿಜ್ಞಾತೆ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ ವಿಜ್ಞಾತೆ ಬಿ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆತ್ಮತತ್ವವನ್ನು ತಿಳಿದುಕೊಳ್ಳದಿದ್ದರೆ ಶಾಸ್ತ್ರಾಧ್ಯಯನವು ವ್ಯರ್ಥ ಆತ್ಮತತ್ವವನ್ನು ತಿಳಿದುಕೊಂಡ ಮೇಲೆ ಶಾಸ್ತ್ರಾಧ್ಯಯನವು ನಿಷ್ಫಲ ಅಗತ್ಯವೇ ಇಲ್ಲ ಪರತತ್ವವನ್ನು ತಿಳಿದುಕೊಳ್ಳಲಾರದವನಿಗೆ ಶಾಸ್ತ್ರದಿಂದ ಪ್ರಯೋಜನ ಇಲ್ಲ ತಿಳಿದುಕೊಂಡವನಿಗೆ ಬ್ರಹ್ಮಜ್ಞಾನ ಪಡೆದವನಿಗೆ ಶಾಸ್ತ್ರಗಳಿಂದ ಆಗಬೇಕಾದದ್ದು ಏನೂ ಇಲ್ಲ ತಿಳಿದುಕೊಂಡು ಆಯಿತವನು ಇನ್ನೂ ಆಗತ್ತೆ ಇಲ್ಲ ಹೀಗೆ ಭಾಳ ಚೆನ್ನಾಗಿ ಹೇಳಿದೆ ಶಬ್ದಜಾಲಂ ಮಹಾರಣ್ಯಂ ಚಿತ್ತಭ್ರಮಣ ಕಾರಣ ಅತ ಪ್ರಯತ್ನ ಜ್ಞಾತವ್ಯ ತತ್ವಜ್ಞಾನ ತತ್ವಮಾತ್ಮನಃ ಅತ ಪ್ರಯತ್ನ ಜ್ಞಾತವ್ಯಂತ ತ್ವಜ್ಞಾನಾತ್ ತತ್ವ ಆತ್ಮನಃ ಶಾಸ್ತ್ರಗಳ ಸಮೂಹ ಶಬ್ದಜಾಲ ಮಹಾರಣ್ಯ ಒಂದು ದೊಡ್ಡ ಅರಣ್ಯದಂತಿರುವಂಥದ್ದರಿಂದ ಅದು ಮನಸಿನ ಭ್ರಾಂತಿಗೆ ಕಾರಣವಾಗಿದೆ ಚಿತ್ತಭ್ರಮಣ ಕಾರಣವು ಆದ್ದರಿಂದ ಆತ್ಮತತ್ವವನ್ನು ಆತ್ಮಜ್ಞಾನಿಯಿಂದ ಪ್ರಯತ್ನಪೂರ್ವಕವಾಗಿ ತಿಳಿದುಕೊಳ್ಳಬೇಕು ಅತಃ ಪ್ರಯತ್ನಾತ್ ಜ್ಞಾತವ್ಯ ತತ್ವಜ್ಞಾತ್ ತತ್ವಜ್ಞಾನಿಯಿಂದ ತತ್ವ ಆತ್ಮನಃ ಆತ್ಮತತ್ವವನ್ನು ತತ್ವಜ್ಞಾನಿಯಿಂದ ತಿಳ್ಕೊಳ್ಬೇಕು ಯಾಕಂದರೆ ಶಾಸ್ತ್ರಗಳ ಸಮೂಹ ಅದೇ ಒಂದು ದೊಡ್ಡ ಅರಣ್ಯ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬೋದು ಅಜ್ಞಾನಸರ್ಪದಷ್ಟ ಬ್ರಹ್ಮಜ್ಞಾನೌಷಧ ವಿದೈಶ್ಚ ಶಾಸ್ತ್ರೈಶ್ಚು ಮಂತ್ರೈ ಕಿಮೌಷಧೈ ಅರವತ್ತೊಂದನೇ ಶ್ಲೋಕ ಅಜ್ಞಾನವೆಂಬ ಹಾವಿನಿಂದ ಕಚ್ಚಲ್ಪಟ್ಟವನಿಗೆ ಅಜ್ಜ ಅರ್ಜ ಅಜ್ಞಾನಸರ್ಪದಷ್ಟ ದಂಶನಂದ್ರೆ ಕಚ್ಚುವಿಕೆ ದಷ್ಟ ಅಂದರೆ ಕಚ್ಚಲ್ಪಟ್ಟವ ಅಂಥೇಳಿ ಅಜ್ಞಾನ ಸರ್ಪದಿಂದ ಕಚ್ಚಲ್ಪಟ್ಟವನಿಗೆ ಬ್ರಹ್ಮಜ್ಞಾನ ಔಷಧಂ ವಿನ ಬ್ರಹ್ಮಜ್ಞಾನವೆಂಬ ಔಷಧವನ್ನು ಬಿಟ್ಟರೆ ಕಿಮು ವೇದ ಇಷ್ಟ ಶಾಸ್ತ್ರ ಇಷ್ಟ ಕಿಮು ಮಂತ್ರೈ ಔಷಧೈ ಶಾಸ್ತ್ರಗಳಿಂದ ಮಣಿ ಮಂತ್ರಗಳಿಂದ ಬೇರೆ ಔಷಧಗಳಿಂದ ಏನು ಪ್ರಯೋಜನ ವೇದಗಳಿಂದ ಯಾವುದನ್ನು ಪ್ರಯೋಜನ ಇಲ್ಲ ಅಜ್ಞಾನವೆಂಬ ಹಾವಿಂದ ಕಚ್ಚಲ್ಪಟ್ಟವನಿಗೆ ಜ್ಞ ಬ್ರಹ್ಮಜ್ಞಾನವೆಂಬ ಔಷಧವೇ ರಾಮಬಾಣ ಆ ವಿಷಯಕ್ಕೆ ಪ್ರತಿವಿಷ ಅವಿದ್ಯೆಯನ್ನು ತೊಲಗಿಸಲು ಜ್ಞಾನ ಒಂದೇ ಸಮರ್ಥವಾಗಿರುವುದು ಮತ್ತು ಬೇರೆ ಯಾವುದೂ ಅಲ್ಲ ಎಂಬಂಥದ್ದು ಇದರ ಭಾವಾರ್ಥ ಯಾಕಂದ್ರೆ ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೆ ಬೆಳಕೇ ಆಗಬೇಕು ಬೇರೆ ನೀರೋ ಅಥವಾ ಮಣ್ಣು ಬೇರೆ ಯಾವ ಪಂಚಭೂತಗಳು ಆಗುವುದಿಲ್ಲ ಹೋಗಲಾಡಿಸಲಿಕ್ಕೆ ಅಲ್ಲಿಗೆ ಬೆಳಕೆಯೇ ಆಗಬೇಕು ಆಕಾಶವೋ ವಾಯುವೋ ಜಲವೋ ಪೃಥ್ವಿಯೋ ಅಲ್ಲಿಗೆ ಆಗುವುದಿಲ್ಲ ಅಲ್ಲಿಗೆ ಅಗ್ನಿಯೇ ಆಗಬೇಕು ಕತ್ತಲೆಯನ್ನು ಹೋಗಲಾಡಿಸ್ಲಿಕ್ಕೆ ಬೆಳಕು ಹಾಗೆಯೇ ಈ ಈ ವಿಷಕ್ಕೆ ಯಾವ ವಿಷಯಕ್ಕೆ ಹಾವಿನ ವಿಷಯಕ್ಕೆ ಅದರದ್ದೇ ಪ್ರತಿ ವಿಷ ಆಗಬೇಕು ಹಾಗೇ ಅಜ್ಞಾನವೆಂಬಂತಹ ಸರ್ಪ ಹಾವು ಕಚ್ಚಿದರೆ ಅಂತಹ ಹೋಗಲಾಡಿಸಲಿಕ್ಕೆ ನಿವಾರಣೆಗೆ ಬ್ರಹ್ಮಜ್ಞಾನವೇ ಔಷಧ ಬೇರೆ ಯಾವ ವೇದ ಮಂತ್ರಶಾಸ್ತ್ರ ಯಾವುದು ಪ್ರಯೋಜನ ಇಲ್ಲ ಅಂತೇಳಿ ಹೇಳ್ತಾರೆ ಇದು ವಿವೇಕ ಚೂಡಾವಣೆಯಲ್ಲಿ ಅಪರೋಕ್ಷ ಇನ್ನು ಮುಂದಿನ ವಿಚಾರ ಈಗ ನಾವು ಆತ್ಮಜ್ಞಾನ ಮತ್ತು ಅದರ ಮಹತ್ವವನ್ನು ನೋಡಿದೆವು ಇನ್ನು ಮುಂದೆ ಅಪರೋಕ್ಷಾನುಭೂತಿ ಮತ್ತು ಬಂಧ ವಿಮೋಚನೆ ಇದರ ಬಗ್ಗೆ ನಾವು ನೋಡಲಿಕ್ಕಿದ್ದೇವೆ ಇದನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಶಂಕರ ಓಂ ತತ್ಸು